ಗುಣಿ ಗುಣಗಳೊಳಗಿದ್ದು ಗುಣಿಗುಣ ನೆನಸು ಬನುಗುಣ ಪದ್ಧ ಗುಣುಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸು ತವರೊಳಗಿದ್ದು ಮೃಜಿನಾರ್ಧನ ಚಿತಾನಂದೈಕ ದೇಹನ ಕೊನೆಗೆ ಸಚರ ಅಚರ ಜಗತ್ಪುಕ ಎನಿ ವಿವಿಧ ಕರ್ಮವೋ ಮಾಡಿ ಮಾಡಿಸಿ ಇಂತ ಹಿಂದಿನ ಪದೇ ಹೇಳಿದ್ರಲ್ಲ ಆ ಪುಣ್ಯಕರ್ಮಗಳಿಗೆ ಪ್ರೇರಕರಾಗಿರ್ತಕ್ಕಂಥವರು ದೇವತೆಗಳು ಮತ್ತು ಪರಮಾತ್ಮ ಪಾಪಕರ್ಮಗಳಿಗೆ ಪ್ರೇರಕರು ದೈತ್ಯರು ಗುಣಿ ಗುಣಗಳೊಳಗಿ ಗುಣಿಗಳು ಅಂತಂದರೆ ಗುಣವನ್ನು ಹೊಂದಿರತಕ್ಕಂಥ ಜೀವರು ಉದಾಹರಣೆಗೆ ಭರೀ ಶ್ರೀಮಂತಿಕೆ ಇದೆ ಅವನಿಗೆ ಧನವಂತ ಅಂತೀವಿ ಭರೀ ರೂಪ ಇದೆ ರೂಪವಂತ ಭರೀ ವಿದ್ಯೆ ಇದೆ ಅಂದರೆ ವಿದ್ಯಾವಂತ ಒಳ್ಳೆ ಗುಣಗಳಿದೆ ಗುಣವಂತ ಅಂತ ಹೀಗೆಲ್ಲ ಕರಿತೀವಿ ಗುಣಗಳು ಅಂದರೆ ತ್ರಿಗುಣಗಳು ಸತ್ವ ರಜ ತಮ ಈ ಗುಣಗಳು ಆಗ್ಬೋದು ಗುಣ ಪುಣ್ಯ ಪುಣ್ಯ ಅಂದರೆ ಗುಣಗಳಿಂದ ಜನ್ಯವಾಗಿರ್ತಕ್ಕಂಥ ಪುಣ್ಯ ಮತ್ತು ಪಾಪಗಳು ಪುಣ್ಯವನ್ನು ದೇವತೆಗಳಿಗೆ ಪಾಪಕರ್ಮದ ಫಲವನ್ನು ದೈತ್ಯರಿಗೆ ಉಣಿಸ್ತಾನೆ ಭಗವಂತ ಗುಣಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಬ್ರಹ್ಮಾದಿ ಅಂದರೆ ಆ ಗುಣದಿಂದ ಜನ್ಯವಾಗಿರ್ತಕ್ಕಂಥ ಪುಣ್ಯ ಫಲವನ್ನು ಬ್ರಹ್ಮಾದಿ ದೇವತೆಗಳಿಗೆ ಅಪುಣ್ಯ ಫಲ ಅಂದರೆ ಪಾಪದ ಫಲವನ್ನು ತತ್ವಾಭಿಮಾನಿ ಹಸುರರಿಗೆ ಯಾರ್ಯಾರು ಯಾವ್ಯಾವ ಕರ್ಮಕ್ಕೆ ಪ್ರೇರಕರಾಗಿದ್ದಾರೋ ಅವರವರ ಕರ್ಮದ ಫಲವನ್ನು ಅವರಿಗೆ ಉಣಿಸ್ತಾನೆ ಭಗವಂತ ಉಣಿಸುತ್ತಾ ಅವರೊಳಗಿದ್ದು ವೃಜಿನಾರ್ಧನ ಪರಮಾತ್ಮ ವೃಜಿನ ಅಂದರೆ ಪಾಪಗಳು ಅರ್ಧನ ಅಂದರೆ ನಾಶ ಮಾಡ್ತಾನೆ ಈ ರೀತಿಯಾಗಿ ಚಿಂತನೆ ಮಾಡ್ತಕ್ಕಂಥವರಿಗೆ ಚಿದಾನಂದ ಏಕ ದೇಹನು ಜ್ಞಾನಾನಂದಮಯ ಶರೀರಿಯಾಗಿರ್ತಕ್ಕಂಥವನು ಭಗವಂತ ಕೊನೆಗೆ ಸಚರಾಚರ ಜಗದ್ ಬುಗು ಎನಿಪನವ್ಯ ಏನು ಕೊನೆಗೆ ಅಂದರೆ ಪಳೆಯ ಕಾಲು ಸಮೀಪ ಆದಾಗ ಸಚರ ಆಚರ ಜಗದ್ಬುಕ್ಕು ಇಡೀ ಜಗತ್ತಿನ ಇಡೀತಕ್ಕಂಥ ಜಡ ಚೇತನ ಎಲ್ಲವನ್ನು ಕೂಡ ತನ್ನ ಉದರದಲ್ಲಿ ಹಾಕ್ಕೊಂಡು ಜಗದ್ಬುಕ್ಕು ಅಂತ ಕರೆಸ್ಕೊತಾನೆ ಭಗವಂತ ಇಷ್ಟೆಲ್ಲ ಮಾಡಿದರೂ ಕೂಡ ಅವ್ಯಯ ವಿಕಾರರಹಿತನಾಗೇ ಇರ್ತಾನೆ ಭಗವಂತ ಆ ದೈತ್ಯರಿಗೂ ಕೂಡ ಪಾಪಕ್ಕೆ ಪಾಪಕರ್ಮಗಳಿಗೆ ಪ್ರೇರಣೆ ಮಾಡುವಂಥ ಸಾಮರ್ಥ್ಯ ಇಲ್ಲ ಅದನ್ನು ದೇವತೆಗಳೇ ಮಾಡಿದರೂ ಕೂಡ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪ ಅಥವಾ ದೋಷದ ಲೇಪ ಅನ್ನೋದು ಸರ್ವತಾ ಇಲ್ಲ ಭಗವಂತನ ಆಜ್ಞೆಯಂತೆ ಭಗವಂತನ ಪ್ರೇರಣೆಯಂತೆ ಆ ದೇವತೆಗಳು ದೈತ್ಯರಲ್ಲೂ ಕೂಡ ಪಾಪ ಕರ್ಮಕ್ಕೆ ಕೊಡ್ತಕ್ಕಂಥವ್ರು ಗುಣಬದ್ಧನ ಆಗದೆ ಪರಮಾತ್ಮ ಅವರ ಗುಣಗಳೊಳಗಿದ್ದರೂ ಕೂಡ ಅಂದರೆ ತಾನು ಆ ಗುಣಗಳ ಅನುಸಾರ ಅವರಿಗೆ ಪ್ರೇರಣೆಯನ್ನು ಮಾಡಿದರೂ ಕೂಡ ಗುಣಬದ್ಧನ ಅವನು ಈ ತ್ರಿಗುಣಗಳಿಂದ ಸರ್ವತಾ ಬದ್ಧನಲ್ಲ ಅವನು ಸಾತ್ವಿಕ ಆಗಿದ್ದರೆ ಕರ್ಮವನ್ನ ಪ್ರಚೋದನೆ ಮಾಡಿ ಉದ್ರೇಕ ಮಾಡಿ ಸತ್ಕರ್ಮಗಳನ್ನ ಮಾಡಿಸ್ತಾನೆ ಅವನು ತಾಮಸ ಆಗಿದ್ರೆ ತಮೋ ಗುಣವನ್ನ ಅಭಿವೃದ್ಧಿ ಮಾಡಿ ತಮೋ ಸಂಬಂಧಪಟ್ಟಿರ್ತಕ್ಕಂಥ ದುಷ್ಟಕರ್ಮಗಳನ್ನು ಮಾಡಿಸ್ತಾನೆ ಹೀಗೆ ಗುಣಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿಚೇತನಕ್ಕೆ ಉಣಿಸಿತು ಅವರೊಳಗಿದ್ದು ಅವರೊಳಗಿದ್ದು ಪಾಪನಾಶಕನಾಗಿರ್ತಕ್ಕಂಥವನು ಭಗವಂತ ಕೇವಲ ಜ್ಞಾನಾನಂದಮಯ ಶರೀರಿ ಆಗಿರ್ತಾನೆ ಕೊನೆಗೆ ಇಡೀ ಜಗತ್ತನ್ನು ತನ್ನ ಉದರದಲ್ಲಿ ಹಾಕುತ್ತಾನೆ ತಾನು ಮಾತ್ರ ನಾಶನ ಆಗದೆ ವಿಕಾರ ಹೊಂದದೆ ಅವ್ಯಯನಾಗಿ ಇರ್ತಾನೆ ಬ್ರಹ್ಮಸೂತ್ರದ ಅತ್ತಚರಾಚರ ಗ್ರಹಣ ಓಂ ಅನ್ನೋ ಸೂತ್ರದ ಅನುವಾದನೆ ಈ ಪದ್ಯ ಭಗವಂತ ಋಜಿನಾರ್ಧನ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಭಕ್ತರ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಆತ ನಿರ್ಲೇಪ ಅವ್ಯಯನಾಗಿರ್ತಾನೆ ಶಶ್ವರೇಖ ಪ್ರಕಾರನಾಗಿರ್ತಾನೆ ವಿಕಾರ ಶೂನ್ಯನೇ ಆಗಿರ್ತಾನೆ ಭಗವಂತ ಅಂತ ಇಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ